ನಮವತ್ಪದ ಶಂಕರ ಲೋಕ ಶಂಕರ ಶಂಕರಾಚಾರ್ಯ ಕೇಶವಂ ಬಾತರಾಯ ಸೂತ್ರ ವಂದೇ ಭಗವಂತೌನ ಶಂಕರಾಚಾರ್ಯ ಪಾದಪದ್ಮಗಳಲ್ಲಿ ವಂದಿಸುತ್ತಾ ಶ್ರೀ ಶ್ರೀ ಸಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪದತರಗಳಲ್ಲಿ ನಮಿಸುತ್ತಾ ಸದ್ಗುರುಗಳು ಸದ್ಗುರುಗಳು ಮಹಾಮಹೋಪಾಧ್ಯಾಯ ವೇದಾಂತ ವಾರಿಧಿ ವಜ್ರ ವೇದಾಂತಿಗಳು ಆದಂತಹ ವಿದ್ವಾನ್ ವೇದಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮರಿಗೆ ಸಾಷ್ಟಾಂಗ ವಂದಿಸುತ್ತ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧ ಇದನ್ನು ನೋಡ್ತಾ ಇದ್ದೆ ನೋಡೋಣ ಅದರಲ್ಲಿ ಈಗ ಇಪ್ಪತ್ತನೇ ಶ್ಲೋಕ ಆತ್ಮನಾತ್ಮ ವಿವೇಕ ವಿಚಾರವಾಗಿ ನೋಡ್ತಾ ಇದ್ದೇವೆ ಈಗ ಅದರಲ್ಲಿ ಇಪ್ಪತ್ತನೇ ಶ್ಲೋಕವನ್ನು ನೋಡೋಣ ಆತ್ಮಚೈತನ್ಯಾಶ್ರಿತ್ಯ ದೇಹೇಂದ್ರಿಯ ಮನೋಧಿಯ ಸ್ವಕೀಯಾರ್ಥು ವರ್ತಂತೆ ಸೂರ್ಯಾಲೋಕ ಯಥ ಅಂದರೆ ಸೂರ್ಯನ ಬೆಳಕನ್ನು ಆಶ್ರಯಿಸಿಯೇ ಜನರು ಕೆಲಸ ಮಾಡುವಂತೆ ಸೂರ್ಯಲೋಕ ಯಥ ಜನಾ ಸ್ವಕೀಯ ಅರ್ಥು ವರ್ತಂತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸೂರ್ಯನ ಬೆಳಕನ್ನು ಆಶ್ರಯಿಸಿ ಹೇಗೆ ಜನರು ತೊಡಗ್ತಾರೋ ವರ್ತಿಸ್ತಾರೋ ಪ್ರವರ್ತಿರೋ ಅದೇ ರೀತಿಯಲ್ಲಿ ಆತ್ಮಚತನ್ಯ ಆಶ್ರಿತ್ಯ ದೇಹೇಂದ್ರಿಯ ಮನೋಧಿಯ ಆತ್ಮಚತನ್ಯನ್ನು ಆಶ್ರಯಸಿಯೇ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳು ತಮ್ಮ ತಮ್ಮ ವಿಷಯವಾದಂತಹ ಕೆಲಸಗಳಲ್ಲಿ ಪ್ರವರ್ತಿಸ್ತವೆ ಹೇಗೆ ಸೂರ್ಯನ ಬೆಳಕನ್ನು ಆಶ್ರಯಿಸಿ ಜನರು ಕೆಲಸ ಮಾಡ್ತಾರೋ ಅದೇ ರೀತಿಯಲ್ಲಿ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳೆಲ್ಲವೂ ಕೂಡ ಅವುಗಳಿಗೆಲ್ಲ ಮೂಲವಾದಂಥ ಒಂದು ಆತ್ಮ ಚೈತನ್ಯ ಇದೆ ಅದನ್ನು ಆಶ್ರಯಿಸಿ ಅವುಗಳು ವರ್ತಿಸ್ತವೆ ದೇಹದ ಕಾರ್ಯಗಳು ಇಂದ್ರಿಯದ ಕಾರ್ಯಗಳು ಮನಸ್ಸಿನ ಕಾರ್ಯಗಳು ಬುದ್ಧಿಯ ಕಾರ್ಯಗಳು ಕೂಡ ನಡೆಯುವಂಥದ್ದು ಈ ಮೂಲ ಆತ್ಮಚೈತನ್ಯವನ್ನು ಆಶ್ರಯಿಸಿ ಅಂತೇಳಿ ಹೇಳ್ತಾ ಇದ್ದಾರೆ ಈ ಲೋಕದಲ್ಲಿ ಜನರು ಸೂರ್ಯನ ಕರ್ಮಕ್ರಿಯೆಯಲ್ಲಿ ತೊಡಗಲಿಕ್ಕೆ ಆಶ್ರಯಿಸುವಂತೆಯೇ ದೇಹ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿ ಇವುಗಳು ಆತ್ಮಚೈತನ್ಯವನ್ನು ಆಶ್ರಯಿಸಿಯೇ ಪ್ರವರ್ತಿಸ್ತವೆ ಅಂಥೇಳಿ ಈ ಶ್ಲೋಕ ಹೇಳ್ತಾ ಉಂಟು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಆತ್ಮ ಚೈತನ್ಯಂ ಆಶ್ರಿತ್ಯ ದೇಹೇಂದ್ರಿಯ ಮನೋ ಧಿಯ ದೇಹ ಇಂದ್ರಿಯ ಮನೋ ಧಿಯ ದೇಹಿ ಧಿಯೋ ಧಿಯ ಅಂಥೇಳಿ ಬಹುವಚನ ಅಲ್ಲಿ ಅಂದರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳು ಅಂತೇಳಿ ಹೇಳ್ತಾ ಉಂಟು ಬಹು ವಚನ ರೂಪ ಹೀಗೆ ಸ್ವಕೀಯಾರ್ಥೇಶು ವರ್ತಂತೆ ಸೂರ್ಯಾಲೋಕಂ ಯಥಾಜ ಸೂರ್ಯನನ್ನು ಸೂರ್ಯನ ಬೆಳಕು ಮತ್ತು ಶಕ್ತಿಯನ್ನು ಆಶ್ರಯಿಸಿ ಈ ಲೋಕದ ಜನರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಡಗುವಂತೆಯೇ ಆತ್ಮ ಚೈತನ್ಯವನ್ನು ಆಶ್ರಯಿಸಿ ದೇಹ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿ ಮೊದಲಾದಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ದೇಹ ಮನಸ್ಸು ಬುದ್ಧಿಯ ಮೊದಲಾದ ಉಪಾಧಿಗಳೆಲ್ಲವೂ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ವರ್ತಿಸ್ತವೆ ಹಾಗೆ ಅವು ಕೆಲಸ ಮಾಡ್ತಾ ಇರುವಾಗ ನೋಡಿ ಉದಾಹರಣೆಗೆ ದೇಹ ತನ್ನ ಕಾರ್ಯಕ್ಷೇತ್ರದಲ್ಲಿ ವರ್ತಿಸ್ತದೆ ಮನಸ್ಸು ಅದರ ಕಾರ್ಯಕ್ಷೇತ್ರ ಬೇರೆ ಇರ್ತದೆ ಬುದ್ಧಿಯದ್ದು ಇನ್ನೊಂದು ಕಾರ್ಯಕ್ಷೇತ್ರ ಅವರವರ ವ್ಯಾಪ್ತಿಯಲ್ಲಿ ವರ್ತಿಸ್ತಾ ಇರ್ತವೆ ಹಾಗೆ ಕೆಲಸ ಮಾಡ್ತಾ ಇರುವಾಗ ಅವುಗಳಿಗೆ ಆಗಿರುವಂಥದ್ದು ಯಾವುದು ಅದು ಆತ್ಮ ಚೈತನ್ಯ ಆತ್ಮ ತನ್ನ ಅಸ್ತಿತ್ವ ಮಾತ್ರದಿಂದರೆ ಅವುಗಳನ್ನು ಚೇತನಗೊಳಿಸ್ತದೆ ಸಚೇತನಗೊಳಿಸ್ತದೆ ಆತ್ಮ ಇಲ್ಲದಿದ್ದರೆ ಇವುಗಳಿಗೆ ಯಾವುದಕ್ಕೂ ಕೆಲಸ ಇರುವುದಿಲ್ಲ ಕೆಲಸ ಮಾಡಲಿಕ್ಕಾಗುವುದಿಲ್ಲ ಜೀವವೇ ಇರುವುದಿಲ್ಲ ವಿದ್ಯುತ್ತಿನ ಶಕ್ತಿ ಒಂದೇ ಆದರೂ ಕೂಡ ಅದರ ಕ್ಷೇತ್ರ ಅನೇಕ ಬಲ್ಬ್ ಮೊದಲಾದ ಸಕಲ ಸಲಕರಣೆಗಳು ಸರಿಯಾಗಿ ಯಥ ಇದ್ದರೂ ವಿದ್ಯುತ್ತಿಲ್ಲದಿದ್ದರೆ ದೀಪ ಅದರ ಪ್ರಕಟಣೆ ಆಗುವುದಿಲ್ಲ ಹಾಗಾಗಿ ಆತ್ಮ ಇಲ್ಲ ಅಂಥೇಳಿ ಆಗುವುದಿಲ್ಲ ಶರೀರ ಇಲ್ಲದಿದ್ದರೂ ಆದರೆ ಶರೀರ ಇದ್ದರೆ ಅದು ಪ್ರಕಟ ಆಗ್ತದೆ ಬಲ್ಬ್ ಇದ್ದರೆ ಉರಿತದೆ ವಿದ್ಯುತ್ ಇಲ್ಲ ಅಂಥೇಳಿ ಆಗುವುದಿಲ್ಲ ವಿದ್ಯುತ್ ಇದ್ದರೆ ಅಲ್ಲಿ ಸಲಕರಣೆಗಳಿದ್ದರೆ ಅದು ವಿದ್ಯುತ್ ಕಾಣ್ತದೆ ಅವುಗಳ ಮೂಲಕವಾಗಿ ಅದೇ ರೀತಿಯಲ್ಲಿ ಆತ್ಮವು ಸದಾ ಇರುವಂಥದ್ದು ಆದರೆ ಅದರ ಅಭಿವ್ಯಕ್ತಿ ಆಗಬೇಕಿದ್ರೆ ಒಂದು ಪಾಂಚಭೌತಿಕ ದೇಹ ಬೇಕಾಗ್ತದೆ ಇಂದ್ರಿಯಗಳು ಬೇಕಾಗ್ತದೆ ಹಾಗೆ ಸಕಲ ಚರಾಚರಗಳನ್ನು ಚೇತನಗೊಳಿಸ್ತಕ್ಕಂಥ ಆತ್ಮವಿಲ್ಲದೆ ಏನೂ ಚಲಿಸಲಾರದು ಯಾವ ಕೆಲಸ ಏನೋ ವಿನಾತರಣವೂ ಅಭಿನ ಚಲತಿ ಅಂತೇಳಿ ಹೇಳಿದಾರಲ್ಲ ಯಾವ ಕೆಲಸವೂ ಆಗಲಿಕ್ಕಿಲ್ಲ ಪ್ರತಿಯೊಂದು ಸೃಷ್ಟಿಗತ ವಸ್ತುವು ಸಹ ಅಚೇತನ ಜಡ ಕಲ್ಲಿನಂತೆ ಚಲನವಿಲ್ಲದ ಮೃತಪ್ರಾಯವಾದದ್ದು ಹಾಗಾಗಿ ಅವುಗಳೊಳಗೆ ಪರಮಾತ್ಮ ಅಥವಾ ಈ ಆತ್ಮ ಪ್ರವೇಶ ಮಾಡಿದಾಗಲೇ ಅದಕ್ಕೆ ಚೇತನ ಜೀವ ಬರುವಂಥದ್ದು ತಾನು ಸ್ವತಃ ಪರಿಣಾಮ ಹೊಂದದಿದ್ದರೂ ಸಕಲ ವಸ್ತುಗಳಿಗೂ ಚೇತನ ಕೊಡುವಂತಹ ತತ್ವ ಅದೊಂದೇ ಅದು ತನ್ನ ಪ್ರಕಾಶದಿಂದ ಸಕಲವನ್ನೂ ಬಿಡಗಿಸ್ತದೆ ತಸಭಾಸ ಸರ್ವಂಿದ್ ವಿಭಾತಿ ಅಂತೇಳಿ ಉಪನಿಷತ್ತು ಹೇಳ್ತದೆ ಅಂದರೆ ಆ ಆತ್ಮತತ್ವ ಪ್ರವೇಶ ಮಾಡಿದರೆ ಮಾತ್ರ ಇದಕ್ಕೆ ಈ ಜಡ ಪಾಂಚಭೌತಿಕ ದೇಹಕ್ಕೆ ಅಥವಾ ಯಾವುದೇ ಸೃಷ್ಟಿಯಲ್ಲಿಯ ವಸ್ತುಗಳಿಗೆ ಒಂದು ಚೇತನ ಒಂದು ಶಕ್ತಿ ಬರ್ತಕ್ಕಂಥದ್ದು ಇಲ್ಲದಿದ್ದರೆ ಅದು ಜಡ ಕಲ್ಲಿನಂತೆ ಇಲ್ಲಿರ್ತಕ್ಕಂಥ ಉಪಮೆ ಸೂರ್ಯ ಮತ್ತು ಅವನ ಶಕ್ತಿ ಲೋಕದ ಸಕಲ ಕಾರ್ಯಗಳಿಗೂ ಸೂರ್ಯನ ಉದಯದೊಡನೆ ಆರಂಭವಾಗಿ ಅವನ ಅಸ್ತಮಾನದವರೆಗೂ ಸಕಲ ಕಾರ್ಯಗಳು ಕೂಡ ನಡೀತಾ ಇರ್ತವೆ ಲೋಕದಲ್ಲಿ ಸೂರ್ಯ ಉದಯ ಆಗ್ತಾ ಇದ್ದ ಪಕ್ಷಿಗಳು ಕಲರ್ವ ಮಾಡ್ತವೆ ಪ್ರಾಣಿಗಳು ಎದ್ದೇಳ್ತವೆ ಮನುಷ್ಯರು ಎದ್ದೇಳ್ತಾರೆ ಯಾ ಎಲ್ಲ ಚಟುವಟಿಕೆಗಳು ಕೂಡ ಸಕ್ರಿಯ ಎಲ್ಲ ಜೀವಿಗಳು ಲೋಕದ ಎಲ್ಲ ಸಕ್ರಿಯ ಆಗ್ತವೆ ಸೂರ್ಯ ಉದಯದ ನಂತರ ಸೂರ್ಯೋದಯದ ಒಟ್ಟಿಗೆ ಹಾಗಾಗಿ ಅದು ಹೇಗೆ ಸು ಲೋಕವನ್ನೇ ಚಲನಶೀಲಗೊಳಿಸ್ತದೋ ಸೂರ್ಯನ ಶಕ್ತಿ ಅದೇ ರೀತಿಯಲ್ಲಿ ಈ ಆತ್ಮಶಕ್ತಿ ಕೂಡ ಎಲ್ಲ ಜೀವರನ್ನು ಪ್ರೇರಿಸ್ತಕ್ಕಂತಹ ಅಥವಾ ಅದಕ್ಕೆ ಚೇತನ ಶಕ್ತಿಯನ್ನು ತುಂಬತಕ್ಕಂತಹ ಒಂದು ಮೂಲ ಅಂಥೇಳಿ ಯಾರ್ಯಾರ ಭಾವನೆಗಳು ಹೇಗೆ ಹೇಗೆ ಬೇಕಾದರೂ ಇರಲಿ ಹುಟ್ಟುವ ಸೂರ್ಯನಿಗೆ ಅವರ ಚಿಂತೆ ಆತಂಕಗಳ ಸುಖ ಸಂತೋಷಗಳ ಪರಿವೇ ಇಲ್ಲ ಅವನು ಅವನು ಪಾಡಿಗೆ ಅವನು ಒಂದೇ ತರಹ ಒಂದೇ ರೀತಿಯಲ್ಲಿ ಇರ್ತಾನೆ ಒಬ್ಬೊಬ್ಬರಿಗೆ ದುಃಖ ಇರ್ಬೋದು ಒಬ್ಬೊಬ್ಬರಿಗೆ ಕಷ್ಟ ಇರ್ಬೋದು ಒಬ್ಬೊಬ್ಬರಿಗೆ ಸುಖ ಇರ್ಬೋದು ಆದರೆ ಅವನು ಯಾವಾಗಲೂ ಅವನು ಹೊತ್ತಿಗೆ ಆಗುವಾಗ ತನ್ನ ಬೆಳಕಿನ ಎದುರಿಗೆ ಬರುವಂತಹ ಪ್ರಪಂಚದ ಭೂಮಿಯ ಯಾವ ಭಾಗವನ್ನೇ ಆಗಲಿ ಅವನು ಪ್ರಕಾಶಿಸ್ತಾನೆ ಇವನಿಗೆ ನಾನು ಪ್ರಕಾಶಿಸುವುದಿಲ್ಲ ಇವನಿಗೆ ನಾನು ತೋರುವುದಿಲ್ಲ ಅಂತ ಮಾಡೋದಿಲ್ಲ ಅವನು ಎಲ್ಲರಿಗೂ ಸಮಾನವಾಗಿ ಅವನು ಪ್ರಕಾಶಿಸ್ತಾನೆ ಹಾಗೆಯೇ ಆತ್ಮ ಚೈತನ್ಯದ ಸ್ಪರ್ಶ ಮಾತ್ರದಿಂದಲೇ ಸಕಲ ಕಾರ್ಯಗಳಿಗೂ ಶಕ್ತಿ ಮತ್ತು ಸ್ಫೂರ್ತಿ ದೊರೆಯುತ್ತದೆ ತಾನು ಚೇತನಗೊಳಿಸತಕ್ಕಂಥ ಯಾವ ವಸ್ತುವಿನ ನೋಡಿದ್ರೆ ನೀವು ಆ ಚೈತನ್ಯದ ಸಂಬಂಧ ಇಲ್ಲ ಸೂರ್ಯನಿಗೆ ಸಂಬಂಧ ಉಂಟಾ ನಮ್ಮೊಟ್ಟಿಗೆ ಸಂಬಂಧ ನಾವು ಕಟ್ಟಿಕೊಳ್ಳುವಂಥದ್ದು ಸೂರ್ಯನಿಗೆ ಯಾವುದೇ ಬಾಧೆ ಇಲ್ಲ ನಾವಲ್ಲ ನಮ್ಮ ನಂತರ ನಮಗಿಂತ ಮೊದಲು ಎಷ್ಟೋ ಜನರನ್ನು ನೋಡಿದ್ದಾನೆ ಸೂರ್ಯ ಅದೇ ರೀತಿಯಲ್ಲಿ ಆತ್ಮ ಕೂಡ ಆತ್ಮ ಅಂತ ಹೇಳಿದರೆ ಯಾರು ನಾವೇ ಅದಕ್ಕೂ ಈ ಶರೀರಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ನಶ್ವರವಾದ ಸಂಬಂಧ ಈ ಜನ್ಮದ್ದು ಮುಂದಿನ ಜನ್ಮಲ್ಲಿ ಇನ್ನೊಂದು ಶರೀರ ಹಿಂದಿನ ಜನ್ಮನಲ್ಲಿ ಬೇರೆ ಶರೀರ ಹೀಗೆ ನಾನು ಎಂತಕ್ಕಂಥ ಆತ್ಮ ಮತ್ತು ಈ ಶರೀರಕ್ಕೆ ವಿಶೇಷವಾದ ನಂಟೇನು ಇಲ್ಲ ಅಂತೇಳಿ ಹೇಳ್ತಾಯಿದ್ದೆ ಯಾವುದೇ ಶರೀರಕ್ಕೆ ಅದು ಆತ್ಮ ಪ್ರವೇಶಿಸಿದರೆ ಅಲ್ಲಿ ಚೈತನ್ಯ ಉಂಟಾಗ್ತದೆ ಅಷ್ಟೇ ಹೊರತು ಆ ಆತ್ಮಕ್ಕೂ ಈ ಶರೀರಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗೆ ಆತ್ಮ ಚೈತನ್ಯ ಸ್ಪರ್ಶ ಮಾತ್ರದಿಂದ ಎಲ್ಲವೂ ಕೂಡ ಸಂಚರಿಸ್ತವೆ ತಾನು ಚೇತನಗೊಳಿಸ್ಕೊಂಡು ಯಾವ ವಸ್ತು ನೋಡಿದ್ರೆ ನೀವು ಆ ಚೈತನ್ಯದ ಸಂಬಂಧ ಇಲ್ಲ ಪರಿಸ್ಥಿತಿ ಏನೇ ಇರಲಿ ರಕ್ತಪಾತೋ ಅಥವಾ ಬರೀ ರಸ್ತೆ ರಿಪೇರಿಗೆ ಸುರಿದಿರುವ ಕಪ್ಪು ಅದರಿಂದ ಸೂರ್ಯ ಕೆಂಪಾಗಲಿ ಕಪ್ಪಾಗಲಿ ಆಗೋದಿಲ್ಲ ಹಾಗೆ ದ್ವೇಷಾಸೂಯಗಳಿಂದ ಸೂರ್ಯನಿಗೆ ಯಾವ ವಿಧವಾದ ಬದಲಾವಣೆಯೂ ಇಲ್ಲ ಅದೇ ರೀತಿಯಲ್ಲಿ ಈ ಆತ್ಮನಿಗೂ ಕೂಡ ಯಾವುದೇ ಕಳಂಕ ಆ ಕ ಇದಿಲ್ಲ ಹ್ಞೂ ಲೋಪದೋಷಗಳಾಗಲಿ ಗುಣ ಯಾವುದು ಕೂಡ ಇರೋದು ಗುಣ ದೋಷಗಳು ಯಾವುದೂ ಇಲ್ಲ ಲಾಭ ಲಾಭಗಳಿಲ್ಲ ಪುಣ್ಯ ಪಾಪಗಳಿಲ್ಲ ಸುಖ ದುಃಖಗಳಿಲ್ಲ ಆತ್ಮನಿಗೆ ಆದರೆ ನಾವು ನಮ್ಮ ಶರೀರ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳಲ್ಲಿ ನಾವು ಇವುಗಳನ್ನೆಲ್ಲ ಅನುಭವಿಸ್ತಾ ಇದ್ದೇವೆ ಹೊರತು ನಮ್ಮ ನಿಜ ಸ್ವರೂಪ ಆತ್ಮ ನಮ್ಮ ನಿಜವಾದ ಸ್ವರೂಪ ಯಾವುದು ಆತ್ಮ ಆ ಶಕ್ತಿ ಚೈತನ್ಯ ಅದು ನಾಶವಿಲ್ಲದ್ದು ಇದು ನಾಶವಿರುವಂಥದ್ದು ಇದು ನಾಶ್ವರವಾದದ್ದು ಹುಟ್ಟಿನಿಂದ ಮರಣದವರೆಗೆ ಮಾತ್ರ ಈ ಶರೀರ ಅದರೊಳಗಿರುವ ನಾವು ನಿಜವಾಗಿ ಆತ್ಮಸ್ವರೂಪರು ಅಂಥೇಳಿ ಇಲ್ಲಿ ಶಂಕರಾಚಾರ್ಯರ ಅರ್ಪಣೆಗೊಳಿಸ್ತಾ ಇದ್ದಾರೆ ಚಿನ್ಮಯಾನಂದರು ಸ್ವಾಮಿ ಚಿನ್ಮಯಾನಂದರು ಅದನ್ನು ಚೆನ್ನಾಗಿ ವಿಸ್ತರಿಸಿ ವಿವರಿಸಿ ಹೇಳಿದ್ದಾರೆ ಉಪನಿಷತ್ತು ಆಧಾರದಲ್ಲಿ ಹರಿ ರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸತ್